ತಿರುಮಲಾಚಾರ್ಯರು ಇದುವರೆಗೆ ತಿಳಿದು ಬಂದಿರುವ ಮಟ್ಟಿಗೆ ಮೈಸೂರು ವೃತ್ತಾಂತ ಬೋಧಿನಿ ಎಂಬುದು ಮೈಸೂರಿನ ಮೊದಲನೆಯ ಕನ್ನಡ ಪತ್ರಿಕೆ ವಿದ್ವಾನ್ ಭಾಷ್ಯಂ ಭಾಷಾಚಾರ್ಯರು ಅದನ್ನು ಸಾವಿರದ ಜೂನ್ ತಿಂಗಳಲ್ಲಿ ಹೊರಡಿಸಿದರು ಅದು ಪ್ರತಿ ಶನಿವಾರ ಪ್ರಕಟವಾಗುತ್ತಿತ್ತು ಮೈಸೂರು ಮಹಾರಾಜರವರ ಪೋಷಣೆಗೆ ಒಳಪಟ್ಟಿತ್ತು ನಾಲ್ಕು ವರ್ಷ ಕಾಲ ಎಂದರೆ ಸಾವಿರದ ಅದು ನಡೆಯಿತು ಭಾಷ್ಯಂ ಭಾಷಾಚಾರ್ಯರು ಸಂಸ್ಕೃತ ವಿದ್ವಾಂಸರು ವೆಸ್ಟ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ವಿದ್ಯಾರ್ಥಿಯಾಗಿದ್ದರಿಂದ ಅವರಿಗೆ ಇಂಗ್ಲಿಷು ಬರುತ್ತಿತ್ತು ಇವರ ತಂದೆ ವಿದ್ವಾನ್ ಭಾಷ್ಯಂ ತಿರುಮಲಾಚಾರ್ಯರು ಇವರನ್ನು ಶ್ರೀಶೈಲ ದೀಕ್ಷಿತರೆಂದು ಕರೆಯುತ್ತಿದ್ದರು ಶ್ರೀಶೈಲ ಎಂಬುದು ಪ್ರಾ ಪ್ರಾಯಶಃ ತಿರುಮಲ ಎಂಬುದರ ಸಂಸ್ಕೃತ ರೂಪ ಭಾಷ್ಯಂ ಮನೆತನದವರು ಮೊದಲಿಗೆ ಮದರಾಸು ಪ್ರಾಂತದ ಚೆಂಗಲ್ಪೇಟ್ ಜಿಲ್ಲೆಯ ಪೊನ್ನೇರಿ ತಾಲೂಕಿನ ಅಗರಂ ಗ್ರಾಮದವರು ಶ್ರೀವೈಷ್ಣವರು ಭಾಷ್ಯಂ ಮನೆತನದವರು ಶ್ರೀ ಭಾಷ್ಯ ವ್ಯಾಖ್ಯಾನದಲ್ಲಿ ನಿಶ್ ನಿಷ್ಣಾತರು ತಿರುಮಲಾಚಾರ್ಯರು ಕರ್ನಾಟಕ ಪ್ರಕಾಶಕ ಪತ್ರಿಕೆಯ ಸಂಪಾದಕರು ಆ ಪತ್ರಿಕೆಯು ಸಾವಿರದ ಎಂಟುನೂರ ಅರವತ್ತೈದರ ಜುಲೈ ತಿಂಗಳಲ್ಲಿ ಪ್ರಾರಂಭವಾಯಿತು ಅದು ವಾರದಲ್ಲಿ ಎರಡು ಬಾರಿ ಪ್ರಕಟವಾಗುತ್ತಿತ್ತು ಅದನ್ನು ತಂದೆ ಮಗ ಸೇರಿ ತಂದೆ ತಿರುಮಲಾಚಾರ್ಯರು ಮಾಲೀಕರಾಗಿಯೂ ಮಕ್ಕಳು ಭಾಷ್ಯಾಚಾರ್ಯರು ಸಂಪಾದಕರಾಗಿಯೂ ಇದ್ದುಕೊಂಡು ಸುಮಾರು ಒಂದು ವರ್ಷ ಕಾಲ ಸಾವಿರದ ಎಂಟುನೂರ ಅರವತ್ತಾರ ನಡೆಸಿದರು ಸಾವಿರದ ಏಪ್ರಿಲ್ ತಿಂಗಳಲ್ಲಿ ಭಾಷ್ಯಾಚಾರ್ಯರು ಮೈಸೂರು ಗೆಜೆಟ್ಟಿನ ಕನ್ನಡ ಭಾಷಾಂತರಕಾರರಾಗಿ ಸರಕಾರಿ ಉದ್ಯೋಗಕ್ಕೆ ಸೇರಿದರು ಭಾಷ್ಯಾಚಾರ್ಯರು ಮೃತರಾಗುವವರೆಗೂ ಸರಕಾರದ ಉದ್ಯೋಗದಲ್ಲಿದ್ದರು ಅವರು ತಮ್ಮ ಐವತ್ತೊಂದನೆಯ ವಯಸ್ಸಿನಲ್ಲಿ ಒಂಬತ್ತು ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ತಿರುಮಲಾಚಾರ್ಯರು ಕರ್ನಾಟಕ ಪ್ರಕಾಶಿಕೆಯನ್ನು ಸುಮಾರು ಮೂರು ವರ್ಷ ಕಾಲ ನಡೆಸಿದರು ಸಾವಿರದ ಎಂಟುನೂರ ಅದು ನಿಂತು ಹೋಯಿತು ಐದು ವರ್ಷಗಳ ನಂತರ ಅದು ಪುನಃ ಇಪ್ಪತ್ತೊಂಬತ್ತು ಹನ್ನೊಂದು ಸಾವಿರದ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 ಬರುತ್ತಿದ್ದವು ಆ ಕಾಲದಲ್ಲಿ ಈ ಸಂಸ್ಥಾನದಲ್ಲಿ ಮೈಸೂರು ಪಾರ್ಟಿ ಮದರಾಸು ಪಾರ್ಟಿ ಎಂದು ಎರಡು ರಾಜಕೀಯ ಕಕ್ಷಿಗಳು ಹುಟ್ಟಿಕೊಂಡಿದ್ದವು ಕರ್ನಾಟಕ ಪ್ರಕಾಶಿಕೆ ಮೈಸೂರು ಪಾರ್ಟಿಗೆ ಸೇರಿದ್ದು ಬೆಂಗಳೂರು ಸೆಕ್ರೆ ಸೆಕ್ರೆಟರ್ ಎಂಬುದು ಮದರಾಸು ಪಾರ್ಟಿಯದು ಕರ್ನಾಟಕ ಪ್ರಕಾಶಿಕೆಯ ಇಂಗ್ಲಿಶ ಲೇಖನಗಳನ್ನು ಸರ್ಕಾರದ ಅಧಿಕಾರದಲ್ಲಿದ್ದುದಲ್ಲಿದ್ದ ಕೆಲವರು ಅವರ ಆಪ್ತ ಸ್ನೇಹಿತರಾದ ಕೆಲ ವಕೀಲರು ಮೊದಲಾದವರು ಬರೆಯುತ್ತಿದ್ದರೆಂದು ವದಂತಿ ಅಂತವರ ಪೈಕಿ ವಿಎನ್ ಮೀಶೆ ನರಸಿಂಹಂಗಾರ್ಯರು ಬೇಕೆಂದು ಕೇಳಿದ್ದೇವೆ ಸಾವಿರದ ಎಂಟುನೂರ ಸುಮಾರಿನಲ್ಲಿ ಈ ಪತ್ರಿಕೆಯ ಮೇಲೆ ಆಗ ತುಮಕೂರು ಡೆಪ್ಯೂಟಿ ಕಮಿಷನರ್ ಆಗಿದ್ದ ಶೇಷಾದ್ರಿ ಅಯ್ಯರವರು ಮಾನನಷ್ಟದ ಮೊದ್ದಮೆಯನ್ನು ಹೂಡಿದ್ದರು ಆ ವಿವಾದದಿಂದ ಪತ್ರಿಕೆ ನಷ್ಟಪಟ್ಟಿತೆಂದು ಕೇಳಿದ್ದೇನೆ ಕರ್ನಾಟಕ ಪ್ರಕಾಶಿಕೆ ಧೈರ್ಯದಿಂದ ನಡೆದ ಪತ್ರಿಕೆ ಧೈರ್ಯದೊಡನೆ ಘನತೆಯಿತ್ತು ಅದರಲ್ಲಿ ತಂತಿವರ್ತಮಾನ ಸಂಗ್ರಹ ಇತರ ವೃತ್ತಾಂತ ಗೆಜೆಟ್ಟಿನ ಸಾರಾಂಶ ಒಳದೇಶ ಮತ್ತು ತಾಲೂಕ್ ಜಾತ್ ವೃತ್ತಾಂತಗಳು ನೈಮಿತ್ತಿಕ ವಿಷಯಾನ್ಯಾಸವು ಒಕೇಶನಲ್ ನೋಟ್ಸ್ ಸಂಪಾದಕೀಯ ಲೇಖನಗಳು ಇವು ಸಾಮಾನ್ಯವಾಗಿರುತ್ತಿದ್ದವು ಪತ್ರಿಕೆ ನೋಟಕ್ಕೆ ಅಚ್ಚುಕಟ್ಟಾಗಿತ್ತು ಬರವಣಿಗೆಯ ಶೈಲಿಯಾದರೂ ನಾನಾ ಗುಂಫನದಿಂದಲೂ ವರ್ಣವಿನ್ಯಾಸದಿಂದಲೂ ಕೂಡಿ ಗಂಭೀರವಾಗಿದ್ದು ನಡುಗನ್ನಡದ ಚಂಪು ಗದ್ಯವನ್ನು ಆಗಿನ ಕಾಲದವರ ಅಭಿರುಚಿಗೆ ತಕ್ಕದಾಗಿತ್ತು ಮಾದರಿಗಾಗಿ ಸಾವಿರದ ಸೆಪ್ಟೆಂಬರ್ ಇಪ್ಪತ್ತೇಳರ ಸಂಚಿಕೆಯಿಂದ ಬಂದೆರಡು ವಾಕ್ಯಗಳನ್ನು ಉದಾಹರಿಸುತ್ತೇನೆ ಮಹಾರಾಜರವರು ಇದುವರೆಗೆ ಈ ಊರಲ್ಲಿ ಬೀಜ ಮಾಡಿ ಇದ್ದ ಅಂಶವನ್ನು ಕುರಿತು ಎಲ್ಲಾ ವಿಷಯಗಳಲ್ಲಿಯೂ ನಾವು ದುರಾಕ್ಷೇಪ ಮಾಡತಕ್ಕವರೆಂಬ ಅಪಪ್ರತೆಗೆ ಒಳಗಾಗುವ ಅಪೇಕ್ಷೆ ನಮಗೆ ಎಂದಿಗೂ ಇಲ್ಲ ಇಲ್ಲವು ಅಂತ ಅಪಪ್ರತೆ ಈ ಸಂದೇಶದಲ್ಲಿ ನಮಗೇನಾದರೂ ಇರುವುದಾದರೆ ಅದು ಸರ್ವಾತ್ಮನ ಸ್ವಾರ್ಥಪರರಾದ ನಮ್ಮ ಅಹಿತರು ಹೇಳುವ ಮಾತುಗಳೆಂದು ಸರ್ವರು ತಿಳಿಯಬಹುದು ಮುಖ್ಯವಾಗಿ ವರ್ಧಿಷ್ಣುಗಳಾದ ಶ್ರೀಮನ್ ಮಹಾರಾಜರವರ ವಿಷಯದಲ್ಲಿ ಮೊದಲಿನಿಂದ ನಾವು ತಿಳಿಸುವ ಅಂಶವೆಲ್ಲ ಅವರ ಶ್ರೇಯಸ್ಸನ್ನು ಕುರಿತದ್ದಾಗಿಯೂ ಅವರ ಪುರ ವೃದ್ಧಿಯನ್ನು ಉದ್ದೇಶಿಸಿದ್ದಾಗಿಯೂ ಅವರ ವೈಭವ ಪ್ರಾಭಾವಗಳನ್ನು ಅವಲಂಬಿಸಿದ್ದಾಗಿಯೂ ಇರುವವೆಂದು ನಾವು ಕರಣತ್ರಯ ಶುದ್ಧಿಯಿಂದ ಹೇಳುತ್ತೇವೆ ಮಹಾರಾಜರವರು ಯುರೋಪಿಯನ್ಗಳನ್ನು ಬಹುವಾಗಿ ಸ್ವದೇಶಿಯರನ್ನು ಸಕೃತಾಗಿಯೂ ನೋಡುತ್ತಿದ್ದರು ಇಂಥ ಸಂದರ್ಭದೊಳು ನಮ್ಮ ತಮ್ಮಲ್ಲಿ ವಾಲಭ್ಯ ಕೆಲವರು ವಿನಾ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 ಶಿಕ್ಷಾ ಕ್ರಮವನ್ನು ತಿದ್ದಿಕೊಳ್ಳದೆಯೂ ಇದ್ದ ಅಧಿಕಾರಿಗಳ ಉದಾಸೀನಕ್ಕೋಸ್ಕರ ವಿಷಾದಿಸುತ್ತೇವೆ ಭಾಷಂ ತಿರುಮಲಾಚಾರ್ಯರವರು ಗಣ್ಯರಾದ ಸಂಸ್ಕೃತ ಪಂಡಿತರು ಆ ಕಾಲದ ಎಲ್ಲ ವಿದ್ವಗೋಷ್ಠಿಗಳಲ್ಲಿಯೂ ಅವರು ಮನ್ನಣೆ ಪಡೆದಿದ್ದವರು ಆ ಕಾಲದ ಪ್ರಮುಖರಲ್ಲಿ ಪ್ರಭಾವಶಾಲಾ ಅವರು ಅನೇಕ ಪುಣ್ಯ ಕಾರ್ಯಗಳನ್ನು ನಡೆಸಿದ್ದರಲ್ಲದೆ ಒಂದು ಯಾಗವನ್ನು ಸಹ ಮಾಡಿದರು ಒಳ್ಳೆ ಕೆಲಸಗಳಿಗೆಲ್ಲ ಇವರ ಒತ್ತಾಸೆ ಇತ್ತು ಬೆಂಗಳೂರಲ್ಲಿ ಮೊದಲನೆಯ ಸಂಸ್ಕೃತ ಪಾಠಶಾಲೆಯ ಸ್ಥಾಪನೆ ಇವರಿಂದ ಇವರ ಮನೆಯಲ್ಲೇ ನಡೆಯಿತು ಆಮೇಲೆ ಅದು ತುಳಸಿ ತೋಟದ ದೇವಸ್ಥಾನಕ್ಕೆ ವರ್ಗವಾಯಿತು. ವರ್ಧವಾಯಿತು ಸ್ವಲ್ಪ ಕಾಲ ನಂತರ ಮುನಿಸಿಪಲ್ ಉಪವನದ ಹತ್ತಿರ ತೋಟದಲ್ಲಿ ಶಾಖೆ ನಡೆದು ಕಡೆಗೆ ಸರ್ಕಾರದ ವಶವಾಗಿ ಶ್ರೀ ಜಯಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲಾ ಎಂಬ ಹೆಸರನ್ನು ತಡೆದು ಕೋಟೆಯಲ್ಲಿರುವ ಟಿಪ್ಪು ಸುಲ್ತಾನ್ ಅರಮನೆಯ ಮುಂಭಾಗದ ಕಟ್ಟಡದಲ್ಲಿ ನಡೆಯುತ್ತಿತ್ತು ಆಗ ಇಲ್ಲಿ ಅಲ್ಲಿ ಹೆರಿಗೆ ಆಸ್ಪತ್ರೆಯ ಒಂದು ಭಾಗವಿದೆ ಈಗ ಅಲ್ಲಿ ಹೆರಿಗೆ ಆಸ್ಪತ್ರೆಯ ಒಂದು ಭಾಗವಿದೆ ಹೀಗೆ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 ತಕ್ಕ ಮೊಮ್ಮಗ ಬಾಷಂ ರಾಮಾಚಾರ್ಯರು ಬಾಷಂ ತಿರುಮಲಾಚಾರ್ಯರವರ ಮೊಮ್ಮಕ್ಕಳಲ್ಲಿ ಹಿರಿಯರು ಭಾಷ್ ವೆಂಕಟಾಚಾರ್ಯರು ಇವರು ಸಬ್ ರಿಜಿಸ್ಟ್ರಾರ್ ಕೆಸ ಕೆಲಸದಲ್ಲಿದ್ದರು ಕಿರಿಯರು ಭಾಷ್ ರಾಮಾಚಾರ್ಯರು ಈ ರಾಮಾಚಾರ್ಯರೇ ನನ್ನ ವಿಲಕ್ಷಣ ಯೂನಿವರ್ಸಿಟಿಯ ಚಾಲಕರು ಭಾಷಂ ರಾಮಾಚಾರ್ಯರು ಆಚಾರ್ಯರ ಪರಿಚಯ ನನಗೆ ಆದದ್ದು ಸಾವಿರದ ಒಂಬೈನೂರ ಒಂಬತ್ತು ಆಗ ಕೊಟ್ಟಿಗೆ ಎಂಬ ಪ್ರದೇಶದಲ್ಲಿ ಚಿಕ್ಕಪೇಟೆ ಅಕ್ಕಿಪೇಟೆಗಳ ಗಳು ಸೇರುವ ಕಡೆ ಮೂಲೆಯ ಮಹಡಿ ಕಟ್ಟಡದಲ್ಲಿ ಆರಿಷ್ ಪ್ರೆಸ್ ಎಂಬ ಮುದ್ರಾಕ್ಷರ ಶಾಲೆಯಿತ್ತು ಅದರ ಆಗಿನ ಮಾಲೀಕರಲ್ಲಿ ಒಬ್ಬರು ಭಾಷಂ ರಾಮಾಚಾರ್ಯರ ಆಪ್ತ ಮಿತ್ರರಾಗಿದ್ದರು ರಾಮಾಚಾರ್ಯರಿಗೆ ವಂಶಾನು ವಂಶಾನುಪೂರ್ವಿಯಿಂದ ಮುದ್ರಣ ಪ್ರಕಟಣ ಕಾರ್ಯಗಳ ವಾಸನೆ ಬಂದಿದ್ದರಿಂದ ಅರಿಷ್ ಮುದ್ರಾಕ್ಷರ ಶಾಲೆ ಅವರನ್ನು ಆಕರ್ಷಿಸುತ್ತಿತ್ತು ಅರಿಷ್ ಮುದ್ರಾಕ್ಷರ ಶಾಲೆಯಲ್ಲಿ ಆಗ ಸಾವಿರದ ಒಂಬೈನೂರ ಮೈಸೂರು ಟೈಮ್ಸ್ ಎಂಬ ಇಂಗ್ಲಿಶಿನ ವಾರಾರ್ಧ ಪತ್ರಿಕೆ ಅಚ್ಚಾಗುತ್ತಿತ್ತು ನಾನು ಆ ಪತ್ರಿಕೆಯ ಸಹಾಯ ಸಂಪಾದಕನಾಗಿ ಅಲ್ಲಿದ್ದರಿಂದ ರಾಮಾಚಾರ್ಯರಿಗೂ ನನಗೂ ಪರಿಚಯಕ್ಕೆ ಅವಕಾಶವಾಯಿತು ಭಾಷಂ ರಾಮಾಚಾರ್ಯರ ವಿಷಯದಲ್ಲಿ ಎಲ್ಲರೂ ಗೌರವದಿಂದ ನಡೆದುಕೊಳ್ಳುತ್ತಿದ್ದರು ಮೊದಲು ನನ್ನ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದ ಸಂಗತಿ ಅವರು ಅಲಹಾಬಾದ್ ವಿಶ್ವವಿದ್ಯಾನಿಲಯದಲ್ಲಿ ಎಂಎ ಪಟ್ಟ ಪಡೆದಿದ್ದವರು ಬಹುಶ್ರತರಾದ ಸಂಸ್ಕೃತ ವಿಶ್ವ ವಿದ್ವಾಂಸರು ಸಂಪ್ರದಾಯ ನಿಷ್ಠರು ಒಳಗೂ ಹೊರಗು ಪರಿಶುದ್ಧರು ಅವರ ಮಾತಿನಲ್ಲಿ ಒಂದೊಂದು ಬಾರಿ ಸ್ವಲ್ಪ ಹುಳಿಕಾರ ಇರುತ್ತಿತ್ತು ಅದಕ್ಕೆ ಕಾರಣ ಲೋಕದಲ್ಲಿ ಅವರು ಕಂಡಿದ್ದ ಅಪನೀತಿಗಳಿಂದ ಅವರ ಮನಸ್ಸಿಗೆ ಆಗಿದ್ದ ಬೇಸರ ಆದರೆ ಆ ಹುಳಿ ಗಾಟು ಉತ್ತರ ಕ್ಷಣದಲ್ಲಿಯೇ ಒಂದು ಲಘು ಹಾಸ್ಯದಲ್ಲಿ ಕೇಳಿ ಹೋಗುತ್ತಿತ್ತು ರಾಮಾಚಾರ್ಯರಿಗೆ ತಮ್ಮ ಪೂರ್ವಿಕರು ಪ್ರಕಟಿಸಿದ್ದ ಕೆಲವು ಗ್ರಂಥಗಳ ಸ್ವ ಸ್ವಾಮ್ಯ ಬಂದಿತ್ತು ಆ ಗ್ರಂಥಗಳಲ್ಲಿ ಮುಖ್ಯವಾದವು ಸಂಕ್ಷೇಪ ರಾಮಾಯಣ ಶಿವಾನಂದ ಲಹರಿ ಶುಕ ಸಪ್ತತಿ ಶುಕಸಪ್ತಿಕತೆಗಳು ಇಷ್ಟು ನನಗೆ ಈಗ ಜ್ಞಾಪಕವಿದೆ ಈ ಗ್ರಂಥಗಳನ್ನು ಪರಿಶೋಧಿಸಿ ಒಳ್ಳೆಯ ಆಕಾರದಲ್ಲಿ ಪ್ರಕಟಿಸಬೇಕೆಂದು ಅವರು ಪ್ರಯತ್ನ ಮಾಡುತ್ತಿದ್ದರು ರಾಮಾಚಾರ್ಯರಿಗೆ ಸರಕಾರದ ಸೆಕ್ರೆಟರಿಯೇಟ್ನಲ್ಲಿ ಉದ್ಯೋಗವಿತ್ತು ಉದ್ಯೋಗದ ವೇಳೆ ಹೊರತು ಮಿಕ್ಕ ಕಾಲವನ್ನು ಅವರು ಗ್ರಂಥ ವ್ಯಾಸಂಗದಲ್ಲಿಯೂ ಆಹನಿಕದಲ್ಲಿಯೂ ಮಿತ್ರ ಸಂಭಾಷಣೆಯಲ್ಲಿಯೂ ಕಳೆಯುತ್ತಿದ್ದರು ಸಾಮಾನ್ಯವಾಗಿ ಪ್ರತಿದಿನವೂ ಸಂಜೆ ಅವರ ಮನೆಯಲ್ಲಿ ಒಂದು ಗೋಷ್ಠಿ ಸೇರುತ್ತಿತ್ತು ನಾನು ಆಗಾಗ ಅದರಲ್ಲಿ ಇರುತ್ತಿದ್ದೆ ಆ ಮುಖ್ಯ ಸದಸ್ಯರು ಶ್ರೀಮಾನ್ ಜಿಜಿ ನರಸಿಂಹಾಚಾರ್ಯರು ಅವರ ತಮ್ಮಂದಿರು ಶ್ರೀಮಾನ್ ಆರ್ಎ ಕೃಷ್ಣ ಕೃಷ್ಣಮಾಚಾರ್ಯರು ಇವರಿಬ್ಬರು ಶ್ರೀ ವಿವೇಕಾನಂದ ಸ್ವಾಮಿಗಳವರ ಅವಿಚ್ಛಿನ್ನ ಭಕ್ತರು ಶ್ರೀಮಾನ್ ಪಂಡಿತ ಅಸೂರಿ ಆನಂದಾಳ್ವಾರ್ ಅವರು ಇವರು ಮುಂದೆ ಯದಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳಾಗಿದ್ದವರು ಜಿ ನರಸಿಂಹಾಚಾರ್ಯರ ಮಗ ರಂಗಸ್ವಾಮಿ ಅವರು ಅರಮನೆ ಧರ್ಮಾಧಿಕಾರಿ ಧರ್ಮ ಪ್ರವರ್ತಕ ಶ್ರೀ ನವೀನಂ ರಾಮಾನುಜಾಚಾರ್ಯರು ಫಾರೆಸ್ಟ್ ಕನ್ಸರ್ವೇಟರ್ ಎಚ್ ಶ್ರೀನಿವಾಸರಾಯರು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 ನಡೆಯಲು ಜಿಜಿಯವರು ಕೋಟಿನ ತೋಳುಗಳನ್ನು ಮೇಲಕ್ಕೆ ಸೆಳೆದುಕೊಂಡು ತಾವು ಮುಷ್ಟಾಮುಷ್ಟಿಗೆ ಸಿದ್ಧವಾಗಿರುವುದನ್ನು ತೋರಿಸಿದರೆಂದು ನಾನು ಕತೆ ಕೇಳಿದ್ದೇನೆ ಜಿಜಿಯವರು ಅಂತವರ ಸ್ನೇಹದಲ್ಲಿ ಪರಮ ಆದರೆ ದುಷ್ಚೇಷ್ಠೆಯನ್ನು ಕಂಡಾಗ ಭೀಮಸೇನಂತೆ ಅವರೇನೋ ಬಹಳ ಮಾತಿನವರಲ್ಲ ಆದರೆ ಅವರು ನಗುಮುಖದಿಂದ ಹತ್ತಿರ ಕುಳಿಸಿದರೆ ನಮಗೊಂದು ಉತ್ಸಾಹ ಮತ್ತು ಧೈರ್ಯ ಆರ್ಎಕೆ ಆರ್ಎ ಕೃಷ್ಣಮಾಚಾರ್ಯರಾವ್ ಅಣ್ಣಂದಿನಂತೆಯೇ ಬಿಎ ಪ್ಯಾಸ್ ಮಾಡಿದ್ದಾರೆಂಬುದು ಸಣ್ಣ ಅಂಶ ನಾನು ಕಂಡಿರುವವರಲ್ಲಿ ತತ್ವಜೀವಿ ಎಂದರೆ ಇವರೊಬ್ಬರು ಅವರ ಪಾಂಡಿತ್ಯ ಬಹು ಬಹುಮುಖವಾದದ್ದು ಇಂಗ್ಲಿಶಿನಲ್ಲಿ ಓಜಸ್ವಿಯಾದ ವಾಗ್ದೋರಣೆ ವೇದಾಂತ ವಿಜ್ಞಾನಗಳಲ್ಲಿ ವಿಸ್ತಾರವಾದ ಗ್ರಂಥ ಪರಿಚಯ ತರ್ಕದಲ್ಲಿ ನಿಶ್ಚಿತವಾದ ಮತ್ತು ನಿರ್ಣಾಯಕವಾದ ವಾದ ಸರಣಿ ಕ್ರಮದಲ್ಲಿ ವಿಷಯವನ್ನು ವಿಷದಪಡಿಸಿ ಬೋಧನಾ ಬೋಧನೆ ಕೊಡಬೇಕೆಂಬ ಶ್ರದ್ಧೆ ಇವಿಷ್ಟು ಆರ್ಯ ಕೃಷ್ಣಮಾಚಾರ್ಯರ ವಿದ್ವತ್ತಿನ ಲಕ್ಷಣಗಳು ಬ್ರಹ್ಮವಾದಿನ್ ಪತ್ರಿಕೆಗಾಗಿ ಬಂದಿದ ಲೇಖನಗಳು ಶೋಜನೆ ಪರಿಷ್ಕರಣೆಗಳಿಗಾಗಿ ಆರ್ಯೇ ಅವರ ಬಳಿಗೆ ಬರುತ್ತಿದ್ದವು ಆ ಕೆಲಸವನ್ನು ಅವರು ಹೆಸರಿನ ಆಚೆ ಕಿಂಚಿತ್ತು ಇಲ್ಲದೆ ನಡೆಸುತ್ತಿದ್ದರು ಅವರು ಜಿಜ್ಞಾಸವಸರದಲ್ಲಿ ವಿಜ್ಞಾನಭಿಕ್ಷಿಕ್ಷು ಹೀಗೆ ಹೇಳಿದ್ದಾನೆ ವಾಚಸ್ಪತಿ ಅದಕ್ಕೆ ಹೀಗೆ ಪ್ರತ್ಯುತ್ತರ ಕೊಡುತ್ತಾನೆ ಆದರೆ ವಿಜ್ಞಾನ ಭಿಕ್ಷುವಿನ ಒಂದಂಶವನ್ನು ವಾಚಸ್ಪತಿ ಗಮನಕ್ಕೆ ತೆಗೆದುಕೊಂಡಂತಿಲ್ಲ ಅದಕ್ಕೆ ಸಮಾಧಾನ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 ಮೈಮೇಲೆ ಹಾಕಿಕೊಂಡು ಬರುತ್ತಿದ್ದರು ದೂರದಿಂದ ನೋಡುವವರಿಗೆ ಅವರು ಯಾರೋ ಸೋಮಾರಿ ಎಂದೇ ಅನ್ನಿಸುತ್ತಿತ್ತು ಊಟ ಉಪಚಾರಗಳ ವಿಷಯದಲ್ಲಿಯೂ ಅವರು ಹಾಗೆಯೇ ತುಂಬಾ ಉದಾಸೀನರು ಎದ್ರು ಚಿಕ್ಕರಾಗಿಯೇ ಬಾಳಿದರು ಚಿಕ್ಕವರನ್ನು ಕಂಡರೆ ಅವರಿಗೆ ತುಂಬಾ ಅಕ್ಕರೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗಿದ್ದಾಗ ಆರ್ಯವರು ಸೊಗಸಾದ ಅಡಿಗೆಗಳನ್ನು ಮಾಡಿಸಿ ಮೂಟೆ ಕಟ್ಟಿ ತಾವೇ ಹೆಗಲ ಮೇಲೆ ಹೊತ್ತು ಪರೀಕ್ಷಾ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಕೈ ತುತ್ತು ಹಾಕಿ ಕಾಫಿ ನೀರು ಕೊಟ್ಟು ಧೈರ್ಯ ಉತ್ಸಾಹಗಳನ್ನು ತುಂಬುತ್ತಿದ್ದರು ಹೀಗೆ ಅವರಿಗೆ ಆಹಾರವನ್ನು ಧೈರ್ಯವನ್ನು ಪಡಿಯುತ್ತಿದ್ದವರು ಅವರ ಮನೆಯ ಅಥವಾ ಬಂದು ಮಿತ್ರರ ಹುಡುಗರು ಮಾತ್ರವಲ್ಲ ಅಲ್ಲಿ ತಿಂಡಿ ಇರುವವರೆಗೂ ಯಾರು ಯಾರು ಬರುತ್ತಿದ್ದರೋ ಅವರಿಗೆಲ್ಲಾ ಅದು ದೊರೆಯುತ್ತಿತ್ತು ನನಗೆ ಅವರ ವಿಷಯ ಪದೇ ಪದೇ ನೆನಪಿಗೆ ಬರುತ್ತದೆ ಅಂತ ಪ್ರತಿಭಾಶಾಲಿಗಳು ಯಾವುದಾದರೊಂದು ಶಾಶ್ವತವಾಗಿ ನಿಲ್ಲುವ ಕೆಲಸವನ್ನು ಮಾಡಲಿಲ್ಲವಲ್ಲ ಎಂಬ ಕೊರತೆ ಆ ನೆನಪಿನಲ್ಲಿ ಅಂಟಿಕೊಂಡಿರುತ್ತದೆ ಆದರೆ ಅರಿ ನಿಜವಾದ ವೇದಾಂತಿಗಳು ಇದನ್ನು ಮಾಡಲೇಬೇಕು ಅದನ್ನು ಮುಗಿಸುತ್ತಿರಬೇಕು ಎಂಬ ಹಠವಾಗಲಿ ಚಲವಾಗಲಿ ಅವರಿಗೆ ಇರಲಿಲ್ಲ ಯಾವ ಯಾವ ಕ್ಷಣ ತಮ್ಮ ಕೈಗೆ ಯಾವ ಯಾವ ಕೆಲಸವನ್ನು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 ಇವರನ್ನು ಪದೇ ಪದೇ ಕರೆಸಿಕೊಂಡು ಮಾತುಕತೆ ಮಾಡಿ ಬಹುಮಾನಿಸುತ್ತಿದ್ದರು ಅಸೂರಿ ಆನಂದಾಳ್ವಾರ್ ಅವರು ಮೈಸೂರಿನ ಸದ್ವಿದ್ವಾ ಪಾಠಶಾಲೆಯ ಪೆರ್ಯಸ್ವಾಮಿ ತಿರುಮಲಾಚಾರ್ಯರವರ ಶಿಷ್ಯರು ಇವರು ಆರ್ಕಿಯಾಲಜಿಕಲ್ ಇಲಾಖೆಯಲ್ಲಿ ಪಂಡಿತರಾಗಿದ್ದು ನಿವೃತ್ತರಾದ ಕೆಲವು ಕಾಲದ ಮೇಲೆ ಮೇಲುಕೋಟೆಯ ಯತಿರಾಜ ಮಠದ ಗುರುಪೀಠವನ್ನಾರೋಹಿಸಿದರು ಇವರು ವಾದ ಸಂದರ್ಭದ ವಿನ ಯಾವಾಗಲೂ ಹಾಸ್ಯಪ್ರಿಯರಾಗಿ ಕರುಣಾ ಪರಿಪೂರ್ಣರಾಗಿ ಮಹಾ ಸ್ವತಂತ್ರರಾಗಿ ಪರಮಸಾತ್ವಿಕರಾದ ಭಾಗವತರಾಗಿದ್ದರು ಸಾವಿರದ ಒಂಬೈನೂರ ಎಂಟು ಒಂಬತ್ತರ ಸುಮಾರಿನಲ್ಲಿ ಶೃಂಗೇರಿಯ ಸ್ವಾಮಿಗಳು ಶ್ರೀ ಶಂಕ ಶಂಕರಾಚಾರ್ಯರ ಜನ್ಮಸ್ಥಳವಾದ ಕಾಲಟಿಯಲ್ಲಿ ಆಚಾರ್ಯ ಮೂರ್ತಿಯನ್ನು ಪ್ರತಿಷ್ಠೆ ಕಾಲದಲ್ಲಿ ಆನಂದಾಳ್ವಾರ್ ಅವರನ್ನು ಅಲ್ಲಿಗೆ ಬರಮಾಡಿಕೊಂಡಿದ್ದರು ಆ ಸಂದರ್ಭದಲ್ಲಿ ಆನಂದಾಳ್ವಾರ್ ಅವರು ರಚಿಸಿದ್ದ ಕೆಲವು ಸಂಸ್ಕೃತ ಕವಿತೆಗಳ ಪುಸ್ತಕ ಅವರೇ ಸ್ವತಃ ನನಗೆ ಕೊಟ್ಟದ್ದು ನನ್ನ ಬಳಿ ಅದರಲ್ಲಿಯ ಮುಖ್ಯ ವಿಷಯಗಳನ್ನು ಹೇಳಿದರೆ ಆನಂದಾಳ್ವಾರದು ಎಂಥ ಉದಾರವಾದ ದೃಷ್ಟಿಯನ್ ದೃಷ್ಟಿ ಎಷ್ಟು ವಿಶಾಲವಾದ ಹೃದಯ ಎಂಬುದು ಸ್ಪಷ್ಟವಾದಿತ್ತು ಆ ವಿಷಯಗಳು ಹೀಗಿವೆ ಸರಸ್ವತಿ ಮಣಿಹಾರಯಷ್ಟಿಹಿ ಶ್ರೀ ಚಂದ್ರ ಮೌಳೀಶ್ವರಸ್ತುತಿ ಶ್ರೀರತ್ನಗರ್ಭ ಗಣಪತಿ ಶ್ರೀ ಗುರುವರ ಮತಿ ಗುರುವರ ಶ್ರೀ ಶಂಕರಾಚಾರ್ಯ ಮೂರ್ತಿ ಭಿನಂದ ಶ್ರೀ ಶೃಂಗಗಿರಿ ಶಾರಸ್ತುತಿ ಶ್ರೀಸಚ್ಚಿದಾನಂದ ಶಿವಾಭಿನವ ನಸಿಂಹಾರತೀಸ್ವಾ ಸ್ಫಟಿಶಿಲಾಮೂರ್ತಿ ಶ್ರೀ ಚಂದ್ರಶೇಖರ ಭಾರತೀಸ್ವಾಮಿ ಈ ಶೈವ ಅದ್ವೈತಗಳ ಪ್ರಶಂಸೆಗಳನ್ನು ಬರೆದವರು ಪರಮ ಶ್ರೀ ವೈಷ್ಣವರು ಆದ ಉತ್ತರೋತ್ತರ ಮೇಲುಕೋಟೆಯ ಶ್ರೀಮದ್ ರಾಮಾನುಜಿಯ ಮಠದ ಪೀಠಾಧಿಪತಿಗಳಾದವರು ಅವರು ಮುಕ್ತಕಂಠರಾಗಿ ಅನ್ಯ ದೈವವನ್ನು ಶೈವ ಮತವನ್ನು ಕೊಂಡಾಡಿರುವ ಪರಿಪಾಠಿಯನ್ನು ನೋಡಿದರೆ ನಮ್ಮ ದೇಶದಲ್ಲಿ ಮತ ದೊಡ್ಡತನವೆಂಬುದು ಒಂದಾದೊಂದು ಕಾಲದಲ್ಲಿತ್ತೆಂದು ಮನಸ್ಸಿಗೆ ಚೆನ್ನಾಗಿ ತೋರಿಬರುತ್ತದೆ ಇಂದಿನ ಶೈವ ವೈಷ್ಣವ ಕಲಹಗಳನ್ನು ದ್ವೈತಾದ್ವೈತ ವಿವಾದ ಗಳ ಕೋಲಾಹಲವನ್ನು ನೋಡಿ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 ದೃಶ್ಯರೂಪ ಸಾಧಕನ ಭಾವದಂತೆ ದ್ವೈತವಾಗಲಿ ಅದ್ವೈತವಾಗಲಿ ವಿಶಿಷ್ಟಾದ್ವೈತವಾಗಲಿ ಅದರ ಸತ್ಸಂಗ ಪ್ರಮಾಣ ಉಪಾಸಕನ ಹೊರಗಡೆಯಲ್ಲ ಅವನ ಒಳಗಡೆ ಅವನ ಜೀವನೀತಿಯಲ್ಲಿ ಅವನ ಅನುಭವದಲ್ಲಿ ಆದದ್ದರಿಂದ ಪರಮತ ಅಸಹನೆಯು ಸತ್ಯಕ್ಕೆ ಗೌರವವೇನೂ ಅಲ್ಲ ಪರಮತದಲ್ಲಿಯೂ ಸತ್ಯಾಂಶ ವಿದ್ಯುತ್ ಭಾವಿಸುವುದು ಸತ್ಯಕ್ಕೆ ಸಲ್ಲಿಸಿದ ಗೌರವ ಇದನ್ನು ನಾವು ರಾಮಾನಜಿಯರಾದ ಆನಂದಾಳ್ವಾ ಅವರ ಶಾಂಕರ ಪೀಠದ ವಿಷಯದಲ್ಲಿ ತೋರಿಸಿದ ಮರ್ಯಾದೆಯಿಂದ ತಿಳಿದುಕೊಳ್ಳಬಹುದು ಅಸೂರಿ ಆನಂದಾಳ್ವಾರ್ ಅವರು ಪೂರ್ಣ ಸರಸಿಗಳು ಅವರು ಶುಂಗೇರಿಯ ಜಗದ್ಗುರು ಶ್ರೀ ಶಿವಾಭಿನವ ಸಚ್ಚಿದಾನಂದ ನರಸಿಂಹಭಾರತಿ ಸ್ವಾಮಿಗಳವರಿಗೆ ಬಹು ಪ್ರಿಯರಾದವರೆಂದು ಮೇಲೆ ಹೇಳಿ ಇದೆಯಷ್ಟೇ ಜಗದ್ಗುರುಗಳವರು ಕಾಲಟಿಯಲ್ಲಿ ಶ್ರೀ ಶಂಕರ ಜನ್ಮಸ್ಥಳದಲ್ಲಿ ಆಚಾರ್ಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ ಉತ್ಸವ ಕಾಲಕ್ಕೆ ವಿದ್ವಾನ್ ಆನಂದಾಳ್ವಾರ್ ಅವರನ್ನು ಕರೆಸಿಕೊಂಡಿದ್ದರಷ್ಟೇ ಕಾಲಟಿ ಪ್ರವಾಸದ ಸಂದರ್ಭದಲ್ಲಿ ಆಳ್ವಾರ್ ತಿರುವಾಂಕೂರ್ ಕೊಚ್ಚಿ ಪ್ರದೇಶಗಳ ಸ್ತ್ರೀಯರ ಉಡುಪನ್ನು ಕುರಿತು ಒಂದು ಪದ್ಯವನ್ನು ಬರೆದಿದ್ದರು ಅದು ಅಚ್ಚಾಗಿಲ್ಲ ಸ್ನೇಹಿತರಿಗೆ ಬರೆದ ಕಾಗದದಲ್ಲಿತ್ತು ಆ ಪದ್ಯದ ಮುಕ್ಕಾಗ ಭಾಗ ನನ್ನ ಜ್ಞಾಪಕದಲ್ಲಿ ನಿಂತಿದೆ ಅದು ಹೀಗೆ ನಿರ್ಮೋಕೋಯದಿ ಶಾರದೆಂದು ಮಹಸಾಮಯಸ್ಯ ಸಂಗೃಹ್ಯತೆ ದಿವ್ಯ ಕುಂದಂತೂ ಕುಶಲೈರ್ ಎಜ್ಜಾಲಿಕ ಕಲ್ಪ್ಯತೆ ಆಸೆಕೋ ಹಿಮವಾಲು ಕಾಂಬು ಶಕ್ಯಂ ಕೇಳ ಸುಬ್ರುವಂ ಸ್ತನತಟಂ ಕರ್ತುಂ ಲಾಂಚಿತಂ ಶರಶ್ಚಂದ್ರನ ಕಾಂತೀಯ ಪೋರೆಯನ್ನು ಕಷ್ಟಪಟ್ಟು ಬೇರೆ ತೆಗೆದು ಆ ಪೋರೆಯನ್ನು ದೇವರೋಕದ ನೇಗೆಯವರಿಂದ ಜಾಲದ ಬಲೆಯಂತೆ ನೆಯಿಸಿ ಆ ಬಲೆಯನ್ನು ಪಚ್ಚ ಕರ್ಪೂರದ ನೀರಿನಲ್ಲಿ ನೆನೆಸಿ ಅದರಿಂದ ಬಟ್ಟೆ ಮಾಡಿಕೊಟ್ಟರೆ ಆಗ ಕೇರಳದ ಸುಂದರಿಯರು ಕುಪುಸ ತೊಡುವಂತೆ ಮಾಡುವುದು ಸಾಧ್ಯವಾದಿತು ಎಂದರೆ ಅದುವರೆಗೂ ಇಲ್ಲ ಎಂದು ಭಾವ ಈ ಪದ್ಯವನ್ನು ನನಗೆ ತೋರಿಸಿದಾಗ ನಾನು ಒಂದು ತಿದ್ದಾವಣೆ ಸೂಚಿಸೂಚಿಸುವ ಸಾಹಸ ಮಾಡಿದ್ದೆ ಕಡೆಯ ಚರಣದಲ್ಲಿಯೂ ನೀಚೋಲಾಂಚಿತಂ ನಿಚೋಲಾ ಎಂದರೆ ಕುಪ್ಪುಸ ಎಂಬುದರ ನೀಚೋಲಾ ಪ್ಲಸ್ ಅಂಚಿತಂ ಎರಡು ಪದಗಳು ಸ್ಥಾನದಲ್ಲಿ ನ ಚೇಲಾಂಚಿತಂ ಎಂದು ನ ಪ್ಲಸ್ ಚೇಲಾ ಪ್ಲಸ್ ಅಂಚಿತಂ ಮೂರು ಪದಗಳನ್ನೇಕೆ ಹಾಕಬಾರದು ಚೇಲಾ ಎಂದರೆ ಬಟ್ಟೆ ಹಾಗೆ ಬದಲಾಯಿಸಿದಲ್ಲಿ ಅಂತ ಬಟ್ಟೆ ಕೊಟ್ಟರೂ ಕೇರಳ ಸುಂದರಿಯರನ್ನು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 ಕಸಭಿನಲ್ಲಿ ವಕೀಲರು ಆದರೆ ಸಂಸ್ಕೃತದಲ್ಲಿ ಒಳ್ಳೆಯ ಪಂಡಿತರು ಅವರು ಅದ್ವೈತ ವೇದಾಂತ ಸಾಹಿತ್ಯದಲ್ಲಿ ನಿಷ್ಠಾ ನಿಷ್ಣಾತರು ಅನೇಕ ಪ್ರಸಿದ್ಧ ಗ್ರಂಥಗಳ ಮೇಲೆ ಸಂಸ್ಕೃತದಲ್ಲಿ ಆಧರಣೀಯಗಳಾದ ವ್ಯಾಖ್ಯಾನಗಳನ್ನು ತೆಲುಗಿನಲ್ಲಿ ಉಪನಿಷಿತಗಳ ಮೇಲೆ ಸುಲಭಟಿಕೆಗಳನ್ನು ರಚಿಸಿರುವವರು ಶಾಂಕರ ಮತಸ್ಥರಾದ ಇವರಿಗೆ ಆನಂದಾಳ್ವಾರ್ ಸ್ವಾಮಿಗಳವರಲ್ಲಿ ತುಂಬಾ ಗೌರವ ಮತ್ತು ಭಕ್ತಿ ಆನಂದಾಳ್ವಾರ್ ಅವರನ್ನು ಪೂರ್ವಾಶ್ರಮದಲ್ಲಿಯೂ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 ಪಡಿಸಿದರು ನಾನು ಮೇಲೆ ಹೇಳಿರುವ ಲಿಂಗನ ಸೋಮಯಾಜಿಯವರು ಒಂದು ದಿನ ಶ್ರೀ ಸ್ವಾಮಿಗಳವರಲ್ಲಿ ಹೋಗಿ ಮಾತನಾಡುತ್ತಿದ್ದಾಗ ಸ್ವಾಮಿಗಳವರ ಕಾವ್ಯ ಪ್ರಕಟಣೆಯ ವಿಚಾರ ಬಂತು ಆಗ ನನ್ನ ಸ್ನೇಹಿತರು ಸಂಸ್ಕೃತದಲ್ಲಿ ಸ್ವಾಮಿಗಳನ್ನು ಹೀಗೆ ಕೇಳಿದರಂತೆ ವಿರಕ್ತರಿಗೆ ಕಾವ್ಯಾಸಕ್ತಿ ಸರಿಯೇ ಕಾವ್ಯಾಲಾಪಾಂಶ ವರ್ಜಯೇತ್ ಎಂದವೇ ವಿಧಿ ಯತಿಗೆ ರಸದ ಬಯಕೆಯೇ ಅದಕ್ಕುತ್ತರವಾಗಿ ಸ್ವಾಮಿಗಳು ತಮ್ಮ ಮಾತನ್ನೊಂದನ್ನು ಹೇಳದೆ ಈ ಕೆಳಗಣ ಉಪನಿಷದ್ವಾಕ್ಯವನ್ನು ಉದಾಹರಿಸಿದರಂತೆ ರಸೋವೈಸ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 ಭಾಷಾ ಸಮಲ್ಲಸತಿ ಗುರುವದನ ವಿವರ ಭೇದ ಕೇವಲ ಮನುಮೀಯತೆ ದನ್ ದಂಚಿ ಯಾರ ಭಾಷೆಯಲ್ಲಿ ಯಕಾರ ವಕಾರ ಶಕಾರ ಸಕಾರ ಉಚ್ಚಾರಣೆ ಇಲ್ಲವೋ ಅವರಿಂದ ಶಬ್ದ ಕೇಳಬಂದಾಗ ಅದು ಯಾವ ಅವಯವದಿಂದ ಹೊರಟಿದ್ದೆಂಬುದನ್ನು ಹಲ್ಲು ನೋಡಿ ಗೊತ್ತು ರಾಮಾನುಜ ರಾಮಾಚಾರ್ಯರು ಇಂಥವರು ಸೇರುತ್ತಿದ್ದ ಮನೆ ಭಾಷೆ ರಾಮಾಚಾರ್ಯರದು ಅಲ್ಲಿ ಚರ್ಚೆಗೆ ಬಾರದಿದ್ದ ದೈವ ಮನುಷ್ಯ ವಿಚಾರಗಳೇ ಇಲ್ಲ ಎಲ್ಲ ವಿಚಾರಗಳಲ್ಲಿಯೂ ನಿಶಿತ ಜ್ಞಾನವು ಶೋಧನಾ ಬುದ್ಧಿಯು ಆಲೋಚನಾ ಸ್ವಾತಂತ್ರ್ಯವು ಮೇಲೆದ್ದು ಕಾಣುತ್ತಿದ್ದವು ರಾಮಾಚಾರ್ಯರು ಸಂಸ್ಕೃತ ವಿದ್ವಾಂಸರು ಪೂರ್ವಾಚಾರಶೀಲರು ಆಗಿದ್ದರೂ ಅವರಿಗೆ ಪಾಶ್ಚಾತ್ಯ ವಿದ್ಯೆ ವಿಜ್ಞಾನಗಳು ಅಪರಿಚಿತವಾದ ವಾದವುಗಳಲ್ಲ ನಾನು ಒಂದು ಸಲ ಪ್ರಸಿದ್ಧ ಇಂಗ್ಲಿಷ್ ತತ್ವ ವಿಚಾರಿಯಾದ ಜಾನ್ ಸ್ಪೋರ್ಟ್ ಮಿಲ್ ಲೇಖನ ಸ್ವಾತಂತ್ರ್ಯ ವಿಷಯಕ ಗ್ರಂಥದ ಸಾರಾಂಶವನ್ನು ಕನ್ನಡದಲ್ಲಿ ಸಂಗ್ರಹಿಸಬೇಕೆಂದು ಸಂಕಲ್ಪಿಸಿ ಅದನ್ನು ರಾಮಾಚಾರ್ಯರಿಗೆ ತಿಳಿಸಿದೆ ಆಗವರು ತಮ್ಮ ಹಳೆಯ ಕಾಗದಗಳಲ್ಲಿ ಸೇರಿಸಿದ್ದ ಟಿಪ್ಪಣಿಯನ್ನು ನನ್ನ ಕೈಗೆ ಕೊಟ್ಟರು ಆ ವಿಚಾರನ್ನು ಕುರಿತ ಸಂಗ್ರಹ ವಿಮರ್ಶನೆಗಳಿದ್ದವು ಆ ಟಿಪ್ಪಣಿಯಲ್ಲಿ ಮಿಲ್ ಲೇಖನವನ್ನು ಹರ್ಬರ್ಟ್ ಸ್ಪೆನ್ಸರ್ ಎಂಬ ಮತ್ತೊಬ್ಬ ತತ್ವ ವಿಚಾರಿಯನ್ನು ಕುರಿತ ಸಂಗ್ರಹ ವಿಮರ್ಶೆಗಳಿದ್ದವು ಅದನ್ನು ನೋಡಿ ರಾಮಾಚಾರ್ಯರ ಪ್ರಜ್ಞೆ ಎಷ್ಟು ವಿಸ್ತಾರವಾದದ್ದೆಂದು ನಾನು ತಿಳಿದುಕೊಂಡೆ ಅಂದಿನಿಂದೀಚೆಗೆ ನಾನು ನೋಡಿರುವ ಮತ್ತು ನೋಡುತ್ತಿರುವ ದೊಡ್ಡ ಮನುಷ್ಯರಲ್ಲಿ ಆ ಬಗೆಯ ಜ್ಞಾನ ಕುತೂಹಲವು ಶೋಧನ ಶ್ರದ್ಧೆಯು ಏಕೆ ಕಾಣ ಕಾಣು ಬರುತ್ತಿಲ್ಲ ಎಂದುಕೊಳ್ಳುತ್ತಿದ್ದೇನೆ ಅಥವಾ ಅಂಥ ವಾಸ್ತವವಾಗಿ ಈಗಲೂ ಇದ್ದು ಕಾಣುವ ಭಾಗ್ಯ ಮಾತ್ರ ನನ್ನ ಪಾಲಿಗೆ ಬಂದಿಲ್ಲವು